ಹತ್ತೊಂಬತ್ತನೇ ಕಕ್ಷೆಯ ವಿಶ್ವಕರ್ಮ ಊರ್ವಶಿ ಕೇತು ಮೊದಲಾದವರು ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳೊಳು ರಮಿಪ ಊರ್ವಶಿ ಭೇಷ ರವಿಗಳ ರಿಪುಗಳೆನಿಸುವ ರಾಹುಕೇತುಗಳು ಶ್ರೀ ಶಪದ ಪದ್ದಾನ ಧೂಮಾರ್ಚಿ ಶಿವಿಜರು ಕರ್ಮಜರಿಗೆ ಸದಾ ಸಮಾನ ದಿವೋಕೊಸರು ಕೊಡಲೆಮಗೆ ಮಂಗಳವ ವಾಸವ ಅಂದರೆ ಇಂದ್ರ ವಾಸವಾಲಯ ಅಂದರೆ ಇಂದ್ರಲೋಕ ಅಥವಾ ಸ್ವರ್ಗಲೋಕ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮ ನಿರ್ಮಲ ಜಯಾಲಶಯಗಳಲ್ಲಿ ವಿಹಾರ ಮಾಡುವಂತಹ ಊರ್ವಶಿ ಭೇಷ ಅಂದರೆ ಚಂದ್ರ ಭಾ ಅಂದರೆ ನಕ್ಷತ್ರಗಳು ಅದಕ್ಕೆ ಈಶಾ ಒಡೆಯ ಅಧಿಪತಿ ಅಂದರೆ ಚಂದ್ರ ರವಿ ಅಂದರೆ ಸೂರ್ಯರ ವೈದ್ಯಗಳು ಕಳಿಸ್ಕೊಳ್ಳುವಂತಹ ರಾಹುಕೇತುಗಳು ವ್ಯಕ್ತನಾಗಿ ಶೀಶನಿರುವ ಪಿತೃಲೋಕಕ್ಕೆ ಹೋಗುವ ಧೂಮಾದಿ ಮತ್ತು ಮುಕ್ತ ಹೋಗುವ ಅರ್ಚಿರಾದಿ ಮಾರ್ಗಗಳಿಗೆ ಅಭಿಮಾನಿಗಳಾಗಿರುವಂಥ ದೇವತೆಗಳು ಇವರೆಲ್ಲರೂ ಕರ್ಮಜ ದೇವತೆಗಳಿಗೆ ಸದಾ ಸಮಾನರಾಗಿ ಇರ್ತಾರೆ ಈ ದೇವತೆಗಳು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಊರ್ವಶಿ ಜೊತೆಗೆ ಮೇನಕ ರಂಭ ವಿಶ್ವಾಚಿ ಘೃತಾಚಿ ಪೂರ್ವಚಿತ್ತಿ ಇವರನ್ನು ಕೂಡ ಇದೇ ಕಕ್ಷೆಯಲ್ಲಿ ಪರಿಗಣನೆ ಮಾಡಬೇಕು ರಾಹುಕೇತುಗಳ ಜೊತೆಗೆ ಕುಜಾ ಶುಕ್ರರನ್ನು ಇಲ್ಲಿ ಸೇರಿಸ್ಕೋಬೇಕು ಅಂತ ತಿಳಿಸ್ತಾರೆ ರಾಶಿಚಕ್ರದ ಮಧ್ಯರೇಖೆ ಎರಡು ತುದಿಗಳಲ್ಲಿ ಒಂದರಲ್ಲಿ ರಾಹು ಇನ್ನೊಂದರಲ್ಲಿ ಕೇತು ಇದ್ದಾರೆ ಆ ಎರಡು ಬಿಂದುಗಳ ನಡುವಿನ ರಾಹು ಶಿರಸ್ಸಿನ ಛಾಯೆಗಳೇ ಆ ಎರಡು ಛಾಯಾಗ್ರಹಗಳು ಅವುಗಳನ್ನು ಛಾಯಾಗ್ರಹ ಅಂತ ಕರೀತಾರೆ ಕೇತುಗ್ರಹ ಅನ್ನೋದು ನೂರು ಬ್ರಹ್ಮಪುತ್ರ ದೇವತೆಗಳ ಸಮೂಹವೇ ಹೊರತು ರಾಹುವಿನ ತಮ್ಮಂದಿರಾಗಿರ್ತಕ್ಕಂಥ ನೂರು ಕೇತುಗಳಲ್ಲ ಅವರು ಕೇತರ ಕೇವಲ ಉತ್ಪಾತ ಅರಿಷ್ಟ ಸೂಚಕರು ಇವರಲ್ಲಿ ಪ್ರಧಾನ ಧೂಮಕೇತು ನೂರು ಬ್ರಹ್ಮಪುತ್ರರ ಕೇತುಗಳ ಸಮುದಾಯವೇ ಒಬ್ಬ ಕೇತುಗ್ರಹ ಅಂತ ಕರೆಸ್ಕೊತೆ ಇದು ನವಗ್ರಹ ಹೋಮಗಳಲ್ಲಿ ಕೇತುವನ್ನು ಸ್ತೋತ್ರ ಮಾಡುವಂಥ ಶ್ಲೋಕದಲ್ಲೇ ಸ್ಪಷ್ಟವಾಗಿ ಇದೆ ಯೇ ಬ್ರಹ್ಮಪುತ್ರ ಬ್ರಹ್ಮ ಸಮಾನ ವಕ್ ಬ್ರಹ್ಮೋದ್ಭವ ಬ್ರಹ್ಮವಿಧ ಕುಮಾರಾಹ ಬ್ರಹ್ಮೋತ್ತಮ ವರದ ಜಾಮದಗ್ನ್ಯಾಹ ಕೇತೂನ್ ಸದಾ ಶರಣವಹಂ ಪ್ರಪದ್ಯೆ ಬ್ರಹ್ಮನಿಗೆ ಸಮಾನವಾದ ಮುಖವುಳ್ಳವರು ಬ್ರಹ್ಮವಕ್ ಬ್ರಹ್ಮ ಸಮಾನ ವಕ್ತಃ ಬ್ರಹ್ಮಪುತ್ರರಾಗಿ ಬ್ರಹ್ಮೋದ್ಭವ ಬ್ರಹ್ಮವಿಧ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರಲ್ಲಿ ಉತ್ತಮರು ಅಂತ ಕರೆಸ್ಕೊಂಡವರು ಬ್ರಹ್ಮೋತ್ತಮ ಜಮದಗ್ನಿ ಗೋತ್ರದವರು ಜಾಮದಗ್ನ್ಯ ಕೇತುಗಳು ಅವರನ್ನು ಶರಣು ಹೊಂದುವೆನು ರಾಹು ಅನ್ನೋ ಅರ್ಥದ ಹೆಡೆಯು ರಾಹು ಬಾಲವು ಕೇತು ಅಂತ ಪ್ರಸಿದ್ಧಿ ಅದು ತಪ್ಪು ನಿರ್ಣಯಕ್ಕೆ ವಿರುದ್ಧ ಅದು ಭ್ರಮೆ ಅಂತ ತಿಳಿಸ್ತಾರೆ ನಿರ್ಣಯ ಪ್ರಕಾರ ಬಾಲವು ಶುದ್ಧೋದಕ ಸಮುದ್ರದಲ್ಲಿ ಬಿದ್ದಿದೆ ಹೆಡೆ ಮಾತ್ರನೇ ಎರಡು ಗ್ರಹಗಳಿಗೆ ಅಧಿಷ್ಠಾನ ಆಯಿತು ಅದರಲ್ಲಿ ಎರಡು ಗ್ರಹ ರೂಪವಾಗಿ ಬ್ರಹ್ಮಪುತ್ರರಾಗಿರ್ತಕ್ಕಂಥ ನೂರು ಕೇತು ದೇವತೆಗಳ ಸಮೂಹ ಪ್ರವೇಶ ಮಾಡಿ ರಾಹು ಅಂತನೂ ಕೇತು ಅಂತ ಅಂದಂಥ ಎರಡು ಹೆಸರುಗಳಿಂದ ಕರೆಸ್ಕೊಂಡಿತು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾನೆ ಭೇಷ ರವಿಗಳ ರಿಪುಗಳು ವಿಷ್ಣು ಚಕ್ರವು ರಾಹುವಿನ ಶಿರಸ್ಸನ್ನು ಗಗನದಲ್ಲಿ ಹಾರಿಸಿ ಬಾಲವನ್ನು ಶುದ್ಧೋದಕ ಸಮುದ್ರದಲ್ಲಿ ಹಾಕ್ತು ಅಮೃತ ಸಂಪರ್ಕದಿಂದ ತಲೆ ಬಾಲ ಎರಡೂ ಜೀವಂತವಾಗಿ ಇದ್ದವು ಬಾಲದಲ್ಲಿರುವ ಬಾಲದಲ್ಲಿರುವ ರಾಹು ದೈತ್ಯ ತಲೆಯಲ್ಲಿಯೂ ಸ್ವಲ್ಪ ಸನ್ನಿಹಿತಾನೆ ಹೆಚ್ಚಿನ ಸನ್ನಿಧಾನ ಬಾಲದಲ್ಲಿರುವ ಹೃದಯದಲ್ಲಿ ಹೃದಯದಲ್ಲಿದ್ದೇ ರಾಹು ತಲೆಯ ಮೂಲಕ ಸೂರ್ಯ ಚಂದ್ರರ ಮೇಲೆ ಹಗೆಯಿಂದ ಪರ್ವಕಾಲಗಳಲ್ಲಿ ಗ್ರಹಣಕ್ಕೆ ಪ್ರಯತ್ನ ಮಾಡಿ ಅದೇ ವಿಷ್ಣು ಚಕ್ರದ ಪುನಃ ಆಗಮನಕ್ಕೆ ಹೆದರಿ ಸುಮ್ಮನಾಗ್ತಾನೆ ದೂರ ಸರಿತಾನೆ ಅವನ ಆವೇಶ ಪ್ರಯುಕ್ತ ಈ ಕೇತು ದೇವತೆಗಳು ಭೇಷ ರವಿಗಳ ಅಂದ್ರ ಚಂದ್ರ ಸೂರ್ಯರ ರಿಪುಗಳು ಅಂತ ಕರೆಸ್ಕೋತಾರೆ ಹೊರತು ಸ್ವಾಭಾವಿಕವಾಗಿ ಅಲ್ಲ ಶ್ರೀ ಶಪದ ಪಂಥಾನ ಅಂದರೆ ಬ್ರಹ್ಮಸೂತ್ರಗಳ ಮಾರ್ಗಪಾದದಲ್ಲಿ ನಿರೂಪಿತವಾಗಿರುವಂತಹ ಅರ್ಚಿ ಮೊದಲಾಗಿರ್ತಕ್ಕಂಥ ದೇವತೆಗಳು ಅಂತ ತಿಳಿಸ್ತಾರೆ ಅರ್ಚಿರ ವಾಯುಂ ಪ್ರಾಪ್ಯತೆಯನ್ನು ಜನಾರ್ಜನ ಇತ್ಯಾದಿಯಾಗಿ ಅಣುಭಾಷ್ಯದಲ್ಲಿ ತಿಳಿಸ್ತಾರೆ ಇಂದ್ರನ ಲೋಕವಾದ ಸ್ವರ್ಗ ಮುಂತಾದ ಶ್ರೇಷ್ಠ ಲೋಕಗಳನ್ನು ನಿರ್ಮಾಣ ಮಾಡಿದವನು ಅಮರಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ದೇವೇಂದ್ರನ ಸ್ವರ್ಗಲೋಕ ಅಥವಾ ಸುರಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮನಿಂದ ನಿರ್ಮಿತವಾಗಿರುವಂತಹ ಸ್ವರ್ಗಲೋಕದಲ್ಲಿರುವ ಅತ್ಯಂತ ನಿರ್ಮಲವಾದ ನೀರುಳ್ಳ ತಟಾಕಾದಿ ಜಲಾಶಯಗಳು ಕೂಡ ಅಲ್ಲಿದೆ ಅಂತಹ ಜಲಾಶಯಗಳೊಳಗೆ ಸ್ವೇಚ್ಛೆಯಾಗಿ ವಿಹಾರ ಮಾಡುವ ರಮೀಪ ಅಂದರೆ ವಿಹಾರ ಮಾಡುವಂತಹ ಊರ್ವಶೀಮದಲ್ಲಾಗಿರ್ತಕ್ಕಂಥ ಅಪ್ಸರ ಸ್ತ್ರೀಯರನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅಪ್ಸರ ಸ್ತ್ರೀ ವರ್ಗದಲ್ಲಿ ಅನುಪಮವಾಗಿರ್ತಕ್ಕಂಥ ರೂಪ ಲಾವಣ್ಯವನ್ನು ಹೊಂದಿರುವಂಥವಳು ನರ ನಾರಾಯಣರು ತಪಸ್ಸಿನಲ್ಲಿ ನಿರತರಾಗಿರುವಂಥ ಸಮಯದಲ್ಲಿ ಅವರ ತಪೋಭಂಗಕ್ಕಾಗಿ ಕೆಲವು ದೇವ ವಿಲಾಸಿನಿಯರು ಆಶ್ರಮಕ್ಕೆ ಬಂದಿರ್ತಾರೆ ಆಗ ನಾರಾಯಣ ರೂಪಿ ಪರಮಾತ್ಮ ತನ್ನ ತೊಡೆಯಿಂದ ಊರ್ವಶಿಯನ್ನು ಸೃಷ್ಟಿ ಮಾಡ್ತಾನೆ ಊರು ಅಂದರೆ ತೊಡೆ ಅಲ್ಲಿಂದ ಜನಿಸಿದವಳು ಊರ್ವಶಿ ಅಂತೇಳಿ ಮಿತ್ರನಾಮಕ ಸೂರ್ಯನ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿ ಪುರೂರವನನ್ನು ಲಗ್ನ ಹಾಕ್ತಾಳೆ ಆಯು ಮೊದಲಾಗಿರ್ತಕ್ಕಂಥ ಆರು ಮಂದಿ ಮಕ್ಕಳನ್ನು ಪಡೆದಲು ಅರ್ಜುನನು ಇಂದ್ರಕೀಲಕ ಪರ್ವತದಿಂದ ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಅವನಿಂದ ಮೋಹಗೊಂಡು ನಂತರ ಅರ್ಜುನ ಅವಳನ್ನ ತಿರಸ್ಕಾರ ಮಾಡಿರೋ ಕಾರಣದಿಂದ ನಪುಂಸಕನಾಗುವಂತೆ ಶಾಪವನ್ನು ಕೊಟ್ಲು ಅದರಂತೆ ಅರ್ಜುನ ಪಾಂಡವರ ಅಜ್ಞಾತವಾಸ ಸಂದರ್ಭದಲ್ಲಿ ವಿರಾಟ್ ಆಸ್ಥಾನದಲ್ಲಿ ಬೃಹನ್ನಳೆಯನ್ನ ಹೆಸರಿನಿಂದ ನೃತ್ಯ ಭೇಷ ಭ ಅಂದರೆ ನಕ್ಷತ್ರಗಳು ಈಶ ಅಂದರೆ ಚಂದ್ರ ಅದಕ್ಕೆ ಅವನಿಗೆ ಭೇಷ ಅಥವಾ ಉಡುಪ ಅಂತಲೂ ಹೆಸರು ರವಿಗಳ ಅಂದರೆ ದ್ವಾದಶ ಆದಿತ್ಯವರ್ಗ ಚಂದ್ರ ಮತ್ತೆ ಸೂರ್ಯರಿಗೆ ಶತ್ರುಗಳು ರಾಹುಕೇತುಗಳು ಅನ್ನೋ ಗ್ರಹಗಳು ಇವರು ಚಂದ್ರ ಮತ್ತೆ ಸೂರ್ಯರ ಪ್ರಕಾಶವನ್ನು ಭೂಮಿಗೆ ಬೀಳದೇ ಇದ್ದಂತೆ ಮ ಮರೆ ಮಾಡ್ತಾರಾದ್ರಿಂದ ರಿಪುಗಳು ಶತ್ರುಗಳು ಅಂತ ಕರೆಸ್ಕೋತಾರೆ ಗ್ರಹಣ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಆ ರಾಹು ಅನ್ನೋನು ಸಿಂಹಿಕೆಯ ಪುತ್ರ ನವಗ್ರಹಗಳಲ್ಲಿ ಒಬ್ಬ ರಾಕ್ಷಸ ಯೋನಿ ಜಾತನಾಗಿದ್ದರೂ ಕೂಡ ದೇವತಾವರ್ಗಕ್ಕೆ ಸೇರಿದವನು ಅಮೃತಪ್ರಾಶನದಿಂದ ಕ್ಷೀರ ಸಮುದ್ರ ಮತನ ಸಮಯದಲ್ಲಿ ಪರಮಾತ್ಮ ಈತನ ಚಕ್ರದಿಂದ ಕತ್ತರಿಸ್ದ ಕೇತುವು ಕೂಡ ನವಗ್ರಹಗಳಲ್ಲಿ ಒಬ್ಬ ಅಮೃತಪ್ರಾಶನ ಆಗಿದ್ದರಿಂದ ದೇವತಾಗಣಕ್ಕೆ ಸೇರಿದವನು ಈ ರಾಹುಕೇತುಗಳಿಬ್ಬರೂ ಮೇರುಪರ್ವತವನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತಾರೆ ಶ್ರೀಶಪದ ಪಂಥಾನ ಶ್ರೀಶಪದ ಅಂದರೆ ಪರಮಾತ್ಮನನ್ನು ಹೊಂದಲಿಕ್ಕೆ ಇರುವಂತಹ ಎರಡು ಮಾರ್ಗಗಳು ವೈಕುಂಠವನ್ನು ಸೇರುವ ರಾಜಮಾರ್ಗಗಳು ಪಂಥಾನ ಅಂದರೆ ಮಾರ್ಗ ಅಂತರ್ಥ ಧೂಮ ಮಾರ್ಗ ಮತ್ತು ಅರ್ಚಿ ಮಾರ್ಗ ಈ ಎರಡೂ ಮಾರ್ಗಗಳಿಗೆ ಅಭಿಮಾನಿಗಳು ಅಂತ ಕರೆಸ್ಕೊಳ್ಳುವಂತಹ ಕರ್ಮಜ ಹೀಗೆ ಎಲ್ಲ ದೇವತೆಗಳು ಕೂಡ ನಮಗೆ ನಿರಂತರದಲ್ಲೂ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ